ಓಂ ಶ್ರೀ ಗುರುಘ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಮಹಾಪುರಾಣದಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡ ನೋಡಿದ್ದೇವೆ ಎರಡನೇದು ರುದ್ರ ಸಂಹಿತೆ ಅದರಲ್ಲಿ ಮೊದಲನೇದು ಸೃಷ್ಟಿಖಂಡ ಅದು ನೋಡಿದ್ದೇವೆ ಎರಡನೇದಾದಂತ ಸತೀಖಂಡದಲ್ಲಿ ಈಗ ಮೂವತ್ತನೇ ಅಧ್ಯಾಯವನ್ನು ನೋಡೋಣ ಶ್ರೀ ಒನ್ನಮ ಶಿವಾಯ ಅಥ ಶ್ರೀ ಶಿವಮಹಾಪುರ ರುದ್ರ ಸಂಹಿತೇ ತ್ರಶೋಧ್ಯಾ ನಾರದ ಉಚ ಮೌನೀಭೂತ ಯಸೀತ್ ಸತಿ ಶಂಕರವಲ್ಲತ್ರಭೂತ್ ತ ವಿಧೇತಾತ್ ಮೂವತ್ತನೇ ಅಧ್ಯಾಯವು ನಾರದ ಮುನಿಯು ಬ್ರಹ್ಮನನ್ನು ಮತ್ತೆ ಕೇಳ್ತಾನೆ ಪುನಃ ಕೇಳ್ತಾನೆ ಎಲೆ ಈ ಬ್ರಹ್ಮನೇ ವಿಧೇ ಹೇ ವಿಧೇ ಹಿಂದೆ ಹೇಳಿದಂತೆ ಶಂಕರನ ಪ್ರಿಯೆಯಾದ ಸತೀದೇವಿಯು ದಕ್ಷಾದಿಗಳಿಗೆ ಬುದ್ಧಿವಾದವನ್ನು ಹೇಳಿ ಸುಮ್ಮನಾದ ಮೇಲೆ ಶಂಕರವಲ್ಲಭಾ ಸಾ ಸತಿ ಯದಾ ಮೌನಿ ಮೌನೀಭೂತ ದಕ್ಷಾತಿಗಳಿಗೆ ಬುದ್ಧಿವಾದವನ್ನು ಹೇಳಿ ಸುಮ್ಮನಾದ ಮೇಲೆ ಅಲ್ಲಿ ಮುಂದೇನಾಯಿತು ಎಂಬುದನ್ನು ಹೇಳು ಭೂತ ತತ್ರ ತತ್ರ ಹಾಂ ಚರಿತ್ರ ಕ್ ಅಭೂತ್ ವಿಧೆ ಅಲೇ ಬ್ರಹ್ಮಣೇ ತತ್ ಆಧಾರತ್ವದ ಅದನ್ನು ಅದನ್ನಾದರೂ ಪ್ರೀತಿಯಿಂದ ಹೇಳು ಅಂತೇಳಿ ಕೇಳ್ತಾನೆ ನಾರದ ಬ್ರಹ್ಮೋವಾ ಮೌನೀಭೂತ ಸತೀ ದೇವಿ ಸ್ಮೃತ್ ಸ್ವತಿಮಾಧರ ಕ್ಷಿತಾ ಉದೀಚ್ಯಾ ಸಹಸಾ ನಿಶಸಾದ ಪ್ರಶನ್ ಪ್ರಶಾಂತಧೀ ಬ್ರಹ್ಮ ಹೇಳ್ತಾನೆ ಹೇಳಿದ ಹಾಗೆ ದಕ್ಷಿಣಾದೇವಳಿಗೆ ಹೇಳಿ ಸತಿಯು ಆ ಕೂಡಲೇ ಯಜ್ಞಶಾಲೆಯ ಉತ್ತರ ದಿಕ್ಕಿನಲ್ಲಿ ಮೌನೀಭೂತ ಸತೀದೇವಿ ಮೌನೀಭೂತರಾದಂಥ ಮೌನರಾದಂತಹ ಸತ್ ಸತೀದೇವಿಯು ಸ್ಮೃತ್ವ ಸ್ವಪತಿಂ ಆ ಥರ ತನ್ನ ಪತಿಯನ್ನು ಪ್ರೀತಿಯಿಂದ ಸ್ಮರಿಸಿಕೊಂಡು ಕ್ಷಿತಾ ಉದೀಚ್ಯಾಂ ಸಾಹಸ ಉತ್ತರ ದಿಕ್ಕಿನ ಯಜ್ಞಶಾಲೆಯ ಉತ್ತರ ದಿಕ್ಕಿನಲ್ಲಿ ಸಾಹಸ ಕೂಡಲೇ ಆ ಕೂಡಲೇ ಭೂಮಿಯಲ್ಲಿ ಭೂಮಿಯ ಮೇಲೆ ನಿಶಸಾದ ಪ್ರಶಾಂತ ಶಾಂತಿಯಿಂದ ಆಸನವನ್ನು ಹಾಕಿ ಕುಳಿತು ಜಲಮಾಚಮ್ಯ ವಿಧಿವತ್ ಸಂೃತ ವ್ಯಾಸ ಶುಚಿ ದೃಂ ನಿಮೀಲಪತಿ ಸ್ಮೃವ ಯೋಗಮಾರ್ಗ ಸಲವನ್ನು ಆಚಮನ ಮಾಡಿ ಜಲಮ್ಯ ಜಲಪ್ರಾಶನವನ್ನು ಮಾಡಿ ಆಚಮನ ಮಾಡಿ ವಿಧಿವತ್ ವಿಧಿವಾಗಿ ವಿಧಿ ವಿಧ್ಯುಕ್ತವಾಗಿ ಸಮೃತ ವಾಸಸ ಶುಚಿ ದೃಂಗ್ ನಿಮೀಲ್ಯ ಕಣ್ಣುಗಳನ್ನು ಮುಚ್ಚಿ ಸಮೃತ ವಾಸಸ ಶುಚಿ ಶುಚಿರ್ಭೂತಳಾದಂಥ ಶುಚಿಯಾದ ಬಟ್ಟೆಗಳನ್ನು ಬಟ್ಟೆಗಳಿಂದ ಆವೃತಾಗಿ ಆವರಿಸಲ್ಪಟ್ಟು ಸಮೃತಡಾಗಿ ದೃಂಗ್ ಕಣ್ಣು ಮುಚ್ಚಿ ಪತಿಮ ಸ್ಮೃತ್ವ ಶಿವನನ್ನು ಪತಿಯಾದ ಶಿವನನ್ನು ಸ್ಮರಿಸಿ ಯೋಗ ಮಾರ್ಗ ಸಮಾವೇಶ ಯೋಗ ಸಮಾಧಿಯಲ್ಲಿ ಆಸಕ್ತಳಾದಳು ಯೋಗ ಮಾರ್ಗವನ್ನ ಪ್ರವೇಶಿಸಿದಳು ಯೋಗ ಸಮಾಧಿಯನ್ನು ಸವಿಶ ಪ್ರವಿಶ ಚೆನ್ನಾಗಿ ಅದರಲ್ಲಿ ನಿರತಳಾದಳು ಕೃತ್ ಸನಿಲೌ ಪ್ರಾಪನೌ ಸಿನ ಉತ್ಥಾಪ್ಯೋದನಮಥ ಉತ್ಥಾಪ್ಯೋದನಮಥ ಚತ್ನಾತ್ಸನಾಭಿಚಕ್ರತಃ ಹೃದಯ ಸ್ಥಾಪ್ಯೋ ರಸಿ ಧಿಯ ಸ್ಥಿತಿ ಕಂಠಾಭ್ರೂವೋ ಸತಿ ಅನಿಂದಿತಾನಯನ್ ಮಧ್ಯಮ ಶಂಕರ ಪ್ರಾಣವಲ್ಲಭ ಬಳಿಕ ಆ ಸತೀ ಪ್ರಾಣ ಅಪಾನ ಎಂಬ ಎರಡು ಪ್ರಾಣವಾಯುಗಳನ್ನು ಸಮಾನಗತಿಗೆ ತಂದು ಕೃತ್ವಾ ಸಮಾನವು ಸಮಾನವು ಅನಿಲವು ಪ್ರಾಣಾಪಾನವು ಸಿತಾನನ ಅಂದರೆ ಶ್ವೇತವರ್ಣದವಳ ಮುಖ ಉಳಿದವಳಾದಂಥವಳು ಅಂತ ಹೇಳ್ತಾರೆ ಇಲ್ಲಿ ಸಿತಾನ ಆ ಸೀತ ಅರ್ಥ ಇದೆ ಕಪ್ಪು ಎನ್ನುವ ಅರ್ಥವೂ ಉದಾನ ವಾಯುವನ್ನು ಹೊಕ್ಕಳು ಮಧ್ಯದಿಂದ ಮೇಲಕ್ಕೆ ತಂದು ಹೃದಯದಲ್ಲಿ ಸ್ಥಾಪಿಸಿದಳು ಉತ್ಥಾಪ್ಯ ಉದಾನಮ ಅಥಚ ಯತ್ನಾತ್ ಪ್ರಯತ್ನದಿಂದ ಸಹ ನಾಭಿಚಕ್ರತಃ ಉತ್ಥಾಪ್ಯ ಹೃದಯ ಸ್ಥಾಪ್ಯ ಉರಸಿ ಧಿಯಾ ಸ್ಥಿತಿ ಕಂಠಾಭ್ರುವೋಹ ಸತಿ ಅಂದರೆ ಆಮೇಲೆ ಹೃದಯದಿಂದ ಕಂಠಕ್ಕೆ ಏರಿಸಿದಳು ಅನಿಂದಿನ್ ಮಧ್ಯ ಆಮೇಲೆ ಹುಬ್ಬುಗಳ ನಡುವೆ ತಂದ್ಳು ಶಂಕರ ಪ್ರಾಣವಲ್ಲಂಕರಪ್ರಾಣವಲ್ಲಭ ಆ ಸತೀದೇವಿಯು ತನ್ನ ಪ್ರಾಣಶಕ್ತಿಯನ್ನು ಹುಬ್ಬುಗಳ ಮಧ್ಯಕ್ಕೆ ಭ್ರೂಮಧ್ಯಕ್ಕೆ ತಂದ್ ಬಿಟ್ಳು ಏಹಂ ಸಹಸಾ ದಕ್ಷಕೋಪಾಧ್ಯ ಸತಿ ದೇ ಗಾತ್ರೇ ವಾಯು ಶುಚಿಧಾರಣ ಯೋಗಮಾರ್ಗತ ತತಃಸ್ವರ್ತುಶ್ಚರಣಿಂತೆಯಂತ ನರಮ್ಯತ್ಸ ಸತಿ ತ ಯೋಗಮಾರ್ಗ ನಿಷ್ಟಧೀ ಹತಕಲ್ಮಶತ್ದೇಹ ಪ್ರಾಪತಚ ತದಗ್ನಾ ಭಸ್ಮಸದಭವತ್ಸೋ ಮುನೇಷ್ಠ ತಿಚ್ಛೆಯ ಬಳಿ ಕಾ ಸತಿವಿ ಯೋಗಧ್ಯಾನದ ಶಂಕರನ ಚರಣಗಳನ್ನು ಏಕದೃಷ್ಟೀನ ಚಿಂತಿ ಆ ಶಿವಣ್ಣ ಸಾಕ್ಷಾತ್ಕರಿಸಿ ಸ್ವದೇಹಂ ಸಹಸಾ ದಕ್ಷಕೋಪಾತ್ ಜಿಹಾಸತಿ ದಕ್ಷಕೋಪದಿಂದಾಗಿ ದಕ್ಷನ ಮೇಲಿನ ಕೋಪದಿಂದ ತನ್ನ ಶರೀರವೊಂದಲ್ಲಿ ಜಿಹಾಸಿಯನ್ನು ಹೊಂದಿದಳು ವೈರಾಗ್ಯವನ್ನು ಹೊಂದಿದಳು ಶಿವನನ್ನು ಸಾಕ್ಷಾತ್ಕರಿಸಿ ಯೋಗ ಮಾರ್ಗದಿಂದ ಪ್ರಾಣವಾಯುಗಳನ್ನು ಬಂಧಿಸಿ ಆ ಕೂಡಲೇ ಸಹಸಾ ದಕ್ಷಕೋಪಾತ್ ಜಿಹಾಸತಿ ದಗ್ಧೆ ಗಾತ್ರೇ ವಾಯು ಧಾರಣಂ ಯೋಗ ಮಾರ್ಗತಃ ಯೋಗಕ್ರಮದಿಂದ ಅವಳ ಶರೀರವು ಕಲ್ಮಶರಹಿತವಾಗಿ ಪವಿತ್ರವಾಯಿತು ಚರಣಂ ತತ್ ಸ್ವರ್ತುಶ್ಚರಣೆಯಂತೀಚಾಪರ ತನ್ನ ಪತಿಯ ಚರಣಗಳನ್ನು ಮಾತ್ರ ಚಿಂತಿಸುತ್ತಾ ಬೇರೆನನ್ನು ಚಿಂತಿಸದೆ ಅಪಶ್ಯತ್ ಸಾ ಸತಿ ತತ್ರ ಯೋಗಮಾರ್ಗ ನಿವಿಷ್ಟಧೀ ಯೋಗಮಾರ್ಗದಲ್ಲಿ ಪ್ರವೇಶಿಸಿದವಳ ಆದಲವು ಆ ಪತಿಯನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡು ಹಾಗೆ ಹತಕಲ್ಮಷ ತದ್ದೇಹ ಈ ರೀತಿಯಾಗಿ ಕಲ್ಮಷರಹಿತವಾಯಿತು ಆ ದೇಹ ಪ್ರಾಪತಚ್ಚ ತದಗ್ನಿನ್ನ ಆ ಸತಿಯು ತನ್ನ ಇಚ್ಛೆಯಿಂದಲೇ ತನ್ನ ಶರೀರವನ್ನು ಯೋಗ ಮಾರ್ಗದಿಂದ ದಹಿಸಿ ಭಸ್ಮವಾಗುವಂತೆ ಮಾಡಿದಳು ಭಸ್ಮ ಸಾಧವತ್ ಸದ್ಯೋ ಮುನಿಶ್ರೇಷ್ಠ ತದಿಚ್ಛಯ ಇಲ್ಲಿ ಮುನಿಶ್ರೇಷ್ಠ ಅನ್ನಾರದೇ ಕೇಳು ಅವಳ ಯಾದೃಚ್ಛಿಕೆ ಅವಳ ಇಚ್ ಇಚ್ಛೆಯಂತೆಯೇ ಅವಳು ಯೋಗ ಆಗ್ನೇಲಿ ತನ್ನಂತಾನು ಸುಟ್ಟುಕೊಂಡಳು ತತ್ಪಶ್ಯತಾಂಚೂಮೌ ವಾದೋಹೂತ್ಸುಮಹಾಂಸ್ತಾ ಹಾ ಹಾಯಿ ಹಾಹೇತಿ ಸೋದ್ಭುತಶ್ಚಿತ್ರ ಸುರಾದೀನಾಂ ಸತಿಯು ಹೀಗೆ ಶರೀರವನ್ನು ಬಿಟ್ಟುದನ್ನು ನೋಡಿ ತತ್ ಪಶ್ಯತಾಂ ಇದನ್ನು ನೋಡುತ್ತಾ ಖೇ ಭೂಮೌ ಆಕಾಶದಲ್ಲಿ ಮತ್ತು ಭೂಮಿಯಲ್ಲಿ ಆಕಾಶಚಾರಿಗಳಾದ ದೇವತೆಗಳು ಮತ್ತು ಭೂಲೋಕದ ಮನುಷ್ಯರು ಕೂಡ ಏನು ಮಾಡಿದರು ವಾದೋ ಅಭೂತ್ ಸುಮಹಾಂಸ್ತಾ ದೊಡ್ಡದಾಗಿ ಧ್ವನಿ ಮಾಡಿದರು ಹಾಹಾಕಾರ ಶಬ್ದ ಮಾಡಿದರು ಏನು ಹ ಹ ಇತಿ ಹಾಹಾಕಾರವನ್ನು ಮಾಡಿದರು ದುಃಖದಿಂದ ಸಾ ಅದ್ಭುತ ಚಿತ್ರಃ ಸೋದ್ಭುತಶ್ಚಿತ್ರ ಸುರಾದೀನ ಭಯಾವಹ ದೇವತೆಗಳಿ ಮನುಷ್ಯರಿಗೆಲ್ಲ ಭಯ ಉಂಟಾಯಿತು ಇದರಿಂದ ಅಂತಹ ಅದ್ಭುತವಾದ ಒಂದು ದೃಶ್ಯವನ್ನು ನೋಡಿ ಹಂತ ಪ್ರಿಯ ಪರ ಶಂಭೋರ್ದೇವಿ ದೈವತಮ್ಯಿ ಆಹಾದಸೂನ್ ಸತಿ ಕೇ ಸುಧುಷ್ಟೇನ ಪ್ರಕೋಪಿತ ಅಯ್ಯೋ ಸತಿ ದೇವಿ ಜಗತ್ತಿಗೇ ಮಾತೆಯು ಹಂತ ಪ್ರಿಯ ಪರಾ ಶಂಭೋ ದೇವ ದೈವತಂ ಅಸ್ಯಿ ಹ್ಞೂ ಪರಮೇಶ್ವರನ ಪ್ರಿಯೆಯು ಇಂಥವಳು ಪ್ರಾಣಗಳನ್ನು ತ್ಯಜಿಸಿದವುಳು ಹ್ಞೂ ಅಹಾದ್ ಅಸೂಂ ಹ್ಞೂ ತನ್ನ ಶರೀರಗಳನ್ನು ಪ್ರಾಣಗಳನ್ನು ತ್ಯಜಿಸಿದಳು ಸತೀಕೇನ ಸುದಷ್ಟೇನ ಪ್ರಕೋಪಿತ ಯಾವ ಮೂರ್ಖನ ಅವಳು ಪ್ರಾಣ ಕಳೆದಷ್ಟು ಅವಮಾನವನ್ನು ಅವಮಾನವನ್ನು ಮಾಡಿದ ಎಲ್ಲರೂ ಹಾಹಾಕಾರ ಮಾಡಿದಾರಂತೆ ಅಹೋ ತ್ನಾತ್ಮ್ಯ ಸುಮಹದಸ ದಕ್ಷ ಪಶ್ಯತ ಚರಾಚರ ಪ್ರಜಾ ಯತ್ಪುತ್ರ ಪ್ರಜಾಪತಿ ಆಶ್ಚರ್ಯ ಅಹೋ ತು ಅನಾತ್ಮ್ಯ ದಕ್ಷನು ಬ್ರಹ್ಮನಪುತ್ರ ಸುಮಹದ್ಯ ದಕ್ಷ ಪಶ್ಯತ ಜಗತ್ತ ದಕ್ಷಿಣ ಪ್ರಜೆ ಯತ್ಪುತ್ರ ಪ್ರಜಾಪತಿ ಚರಾಚರ ಪ್ರಜಾ ಇಂತಹ ಇಂತವನು ಇಂತಹ ಮೂರ್ಖತನವನ್ನು ಮಾಡಿದ ಅಹೋತು ಅನಾತ್ಮ್ಯಂ ಅಂದರೆ ಅವಿವೇಕತನ ಅನಾತ್ಮ ಅಂದರೆ ಆತ್ಮ ಅನಾತ್ಮ ಅಂದರೂ ಅವಿವೇಕತನ ಇದೆ ಇದು ತುಂಬ ಆಶ್ಚರ್ಯಕರವಾದದ್ದಾಗಿದೆ ಅಂಥೇಳಿ ಎಲ್ಲ ಹೇಳಿಕೊಂಡ್ರಂತೆ ಅಹೋದ್ಯವಿ ಮನಭೂತ್ಸ ಸತೀ ದೇವಿ ಮನಸ್ವಿನಿ ವೃಷಧ್ವಜ ಪ್ರಿಯ ಭೀಕ್ಷಣಂ ಮಾನ ಯೋಗ್ಯ ಸತಾಂ ಸದಾ ಆ ಅವಮಾನ ಮಾಡಿದ ಕಾರಣವೇ ಮಾನವತೆಯು ಪೂಜಿಸಲು ಯೋಗ್ಯಳು ಶಂಕರ ಪ್ರಿಯಾದಂಥ ಸತೀದೇವಿ ಪ್ರಾಣವಂತಿಸಿದ್ದಾಳೆ ಅಹೋ ಅದ್ಯ ಭೂತ ಸಾ ಅವಮಾನಗೊಂಡ್ಗೊಂಡವಳಾಗಿ ಅವಳು ಸಾ ಸತೀದೇವಿ ಮನಸ್ವಿನಿ ಸುಂದರ್ಯ ಅಂತಹ ಆ ಮಾನವತೆಯಾದಂತಹ ಆ ಸತೀದೇವಿಯು ವೃಷಧ್ವಜ ಪ್ರಿಯಭೀಕ್ಷಣಂ ವೃಷಧ್ವಜನ ಪ್ರಿಯ ಶಿವನ ಸತಿ ಅಭೀಕ್ಷ್ಣಂ ಮಾನಯೋಗ್ಯ ಸತಾಂ ಸದಾ ಎಲ್ಲರಿಂದಲೂ ಯೋ ಪೂಜಿಸಲು ಯೋಗ್ಯರಾದಂಥವಳು ಈ ರೀತಿ ಆಗ್ಲಲ್ಲ ತನ್ನ ಅವಮಾನದಿಂದ ಬೇಸರಗೊಂಡು ದುಃಖದಿಂದ ತನಗಾದ ಅವಮಾನದಿಂದ ಸೋಂ ದುರ್ಮರ್ಷೃದಯೋ ಬ್ರಹ್ಮಧೃಕ್ ಸ ಪ್ರಜಾಪತಿ ಮಹತಿ ಅಪಕೀರ್ತಿ ಪ್ರಾಪ್ಸ್ಯತಿ ತ್ವಿಲೇ ಭೇ ಈ ದಕ್ಷಿಣ ತುಂಬ ಅಸೂಯ ಸಹ ಅಯಂ ಬ್ರಹ್ಮಧೃಕ್ ಸಹ ಪ್ರಜಾಪತಿ ದುರ್ಮರ್ಷ ಹೃದಯ ಅತ್ಯಂತ ಅಮರ್ಷ ದುರ್ಮರ್ಷ ಕೆಟ್ಟ ಅಸೂಯ ಉಳ್ಳುವ ಇವನಿಗೆ ಬ್ರಹ್ಮನ ಮಗನಿದ್ದು ತುಂಬ ಹೆಮ್ಮೆ ಇದೆ ಬ್ರಹ್ಮದೃಕ್ ಸಹ ಪ್ರಜಾಪತಿ ಬ್ರಹ್ಮ ದೃಕ್ ತಾನು ಬ್ರಹ್ಮಪುತ್ರ ಅಹಂಕಾರ ಮಹತೀ ಅಪಕೀರ್ತಿಂ ಪ್ರಾಪ್ಸಿಯತಿ ಅಖಿಲೇ ಭವೆ ಇವನು ಜಗತ್ತಿನಲ್ಲಿ ಮಹತ್ತಾದ ಅಪಕೀರ್ತಿಯನ್ನು ಹೊಂದುತ್ತಾನೆ ಯತ್ಸ್ವಾಂಗಚಾಂ ಯತ್ ಸ್ವಾಂಗಾಂ ಸುತಾಂ ಶಂಭುದ್ವಿಟ್ ನಷೇಧತ್ ಸಮುದತಾಂ ಶಂಕರ ದ್ವೇಷಿಯಾದ ಈ ದಕ್ಷನು ಶಂಭುದ್ವಿಟ್ ಶಂಭುವನ್ನು ದ್ವೇಷಿಸ್ತಕ್ಕಂಥವನು ಈ ದಕ್ಷನು ತಾನಾಗಿ ಬಂದಂಥ ತನ್ನ ಮಗಳನ್ನೂ ಸಹ ತಡೆದು ಅವಮಾನಗೊಳಿಸಿದ ಯತ್ ಸ್ವಾ ತನ್ನ ಅಂಗದಿಂದ ಹುಟ್ಟಿದಂತಹ ಸುತಾಂ ಮಗಳನ್ನು ಶಂಭುದ್ವೇಷ ಆದಂತಹ ದಕ್ಷನು ನ್ಯಷೇಧತ್ ನಿಷೇಧಿಸಿದ ತಾನಾಗಿ ಸಮುದ್ದ ತಾನು ತಾನಾಗಿ ಹೊರಟು ಬಂದಂಥ ಅವಳನ್ನು ಹೇಳದೆ ಮಹಾನರಕಭೋಗಿ ಸಹ ಮೃತಯೇ ನೋಪರಾಧತ ಇದರ ಫಲವಾಗಿ ಇವನು ಮಹಾ ನರಕವನ್ನು ಅಪರಾಧತಃ ಈ ಅಪರಾಧದಿಂದಾಗಿ ಅಪಮೃತ್ಯುವನ್ನು ಕೂಡ ಹೊಂದ್ತಾನೆ ವದತ್ಯಂ ಜನೇ ಸತ್ಯ ದೃಷ್ಟಗಮದ್ಭುತ ತತ್ಪಾಶದ ಕ್ರೋದಾ ತಿಷ್ಠನ್ ಮುದಾಯುಧಾ ಹೀಗೆ ಜನಗಳು ಹೇಳ್ತಾ ಇದ್ದಾಗ ಸತ್ಯು ದೇಹತ್ಯಾಗವನ್ನು ಮಾಡಿದ್ದನ್ನು ನೋಡಿ ಶಂಕರನ ಪ್ರಮಥಗಣಗಳು ಕೋಪದಿಂದ ಆಯುಧಗಳನ್ನು ಹಿಡಿದು ನಿಂತರು ವದತಿ ಏನು ಜನೇ ಸತ್ಯ ದೃಷ್ಟ ಅಸುತ್ಯಾಗಮದ್ಭುತ ಅಸತ್ಯಾಗ ಅಸುತ್ಯಾಗಮ್ ಅದ್ಭುತ ಅವಳ ಪ್ರಾಣ ತ್ಯಾಗವಾದದ್ದನ್ನು ಅದ್ಭುತವಾಗಿ ರೀತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಅವಳ ಪ್ರಾಣ ತ್ಯಾಗದನ್ನು ನೋಡಿ ಅದನ್ನು ಕೇಳಿ ಧೃತದಾಹ ಅವಳ ಗಣಗಳು ಶಿವಗಣಗಳು ಪ್ರಮುಖ ಗಣಗಳು ಕ್ರೋಧಾದ ಉದ ಉದಾತಿಷ್ಠನ್ ಉದಾಯುಧಾಹ ಕೂಡಲೇ ಎದ್ದು ನಿಂತರು ಆಯುಧಗಳನ್ನು ಧರಿಸಿ ಉದಾಯುಧ ಅಂದರೆ ಆಯುಧಗಳನ್ನು ಧರಿಸಿ ಅಂಥೇಳಿ ಎತ್ತಿಕೊಂಡು ಮೇಲೆತ್ತಿಕೊಂಡು ಅಂತ ಉತ್ತಂದರೆ ಮೇಲೆ ಅಂಥೇಳಿ ಉದಾತಿಷ್ಠಂದರೆ ಮೇಲಕ್ಕೆ ಎದ್ದು ನಿಂತರು ಅಂಥೇಳಿ ಉತ್ತಂದರೆ ಮೇಲೆ ಉತ್ತಮ ಅಂದರೆ ಮೇಲ್ನವ ಅಂಥೇಳಿ ಹಾಗೆ उत्थान मेले ही द्वार स्थिता गणस्स रसायुत रसायुतारुषा शंकर प्रभोस्ते वाक्रुध्यन्तिमला हारमकुंस्ते दिखने वादि उच्च सर्वे असकृद्वीरा वीरा शणाधि सतीदेवी जो बंद महाबलशाली हत सवाल शिवगण सह बल नि ದ್ವಾರಿ ಸ್ಥಿತ ಗಣ ಸರ್ವೇ ರಸ ಅಯುತಮ್ ಅಯುತಮಿತುಷ ಹತ್ತು ಸಾವಿರ ಆಯುತ ಅಂತೇಳಿದರೆ ಸಹಸ್ರ ಅಂದರೆ ಸಾವಿರ ಆಯುತ ಅಂತೇಳಿದರೆ ಹತ್ತು ಸಾವಿರ ಪ್ರಯೂತ ಅಂದರೆ ಲಕ್ಷ ಹಾಗೆ ಅವರೆಲ್ಲರೂ ಕೂಡ ಬಾಗಿಲಲ್ಲಿ ನಿಂತು ದಕ್ಷಿಣನ ಧಿಕ್ಕಾರವನ್ನು ಮಾಡುತ್ತಾ ನಿಂದಿಸುತ್ತಾ ಗಟ್ಟಿಯಾಗಿ ಹಾಹಾಕಾರವನ್ನು ಮಾಡಿದರು ಶಂಕರಸ ಪ್ರಭೋಭೇ ವ ಆಕೃಧ್ಯ ಅತಿ ಮಹಾಬಲ ಕ್ರೋಧಗೊಂಡು ಹಾ ಹಾಕಾರಿಕ್ ನೇತಿ ವಾದಿ ಉಚ್ಚೈ ಆಸ್ರ ವೀರ ಶಂಕರ ಗಣಾಧಿಪ ಶಂಕರದ ಗಣಾಧಿಪಂತವರು ಹಾಹಾಕಾರೇಣ ಮಹತ್ ವ್ಯಾಪ್ತಿಯಸೀದ್ದ ದಿಗಂತರ ಭಯ ದೇವಾನನ್ಯೇ ಸ್ಥಿರ ಮಹತ್ತಾದ ಆ ಹಾಹಾಕಾರದಿಂದ ಲಿಂಗ್ ಮಂಡಲವೆಲ್ಲವೂ ತುಂಬಿ ಹೋಯಿತು ಅಲ್ಲಿ ಸೇರಿದ ದೇವತೆಗಳು ಮುನಿಗಳು ಮುಂತಾದವರೆಲ್ಲರೂ ಭಯಗೊಂಡರು ಗಣಸ್ಸಮಂತ್ರ್ಯತೆ ಸರ್ವೇ ಭೂವನ್ ಕ್ರದ್ಧ ಉದಾಧ ಕುವಂತಪ್ರದಯಂ ವಾದ್ಯಶಸ್ತ್ರೈರ್ವ್ಯಾಪ್ತಿಗಂತರ ಈಶ್ವರನ ಪ್ರಮುತ ಗಣಗೆಲ್ಲರು ಎಲ್ಲರೂ ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡು ಕೋಪದಿಂದ ದಕ್ಷ ನಾಶ ಮಾಡಲು ಸುಹ ಆಯುಧಗಳನ್ನು ಹಿಡಿದು ನಿಂತರು ಗಣಸ್ಸಮ್ಮ ಮಂತ್ರ ತಮ್ಮ ತಮ್ಮಲ್ಲಿ ಮಂತ್ರನ ಮಂತ್ರಿ ಅಂದರೆ ಮಂತ್ರ ಅಂತ ಹೇಳಿದರೆ ಮಂತ್ರಾಲೋಚನೆಯನ್ನು ಮಾಡಿ ತಾವೆ ತಾವೇ ಮಾತಾಡಿಕೊಂಡು ಸರ್ವೇ ಅಭೂವನ್ ಕ್ರದ್ಧ ಉದಾಯುಧ ಕೋಪಗೊಂಡು ಆಯುಧಗಳನ್ನು ಹಿಡಿದುಕೊಂಡು ಕುರುವಂತ ಪ್ರಲಯಂ ವಾ ಅದ್ಯ ಪ್ರಲಯವನ್ನು ಮಾಡ್ತೇವೋ ಎನ್ನುವ ರೀತಿಯಲ್ಲಿ ವಾದ್ಯ ಶಸ್ತ್ರೈರ್ವ್ಯಾಪ್ತಮ್ ದಿಗಾಂತರಂ ಶಸ್ತ್ರ ಮತ್ತು ವಾದ್ಯಗಳಿಂದ ಧ್ವನಿಯನ್ನು ಮಾಡಿ ಅವರು ಪ್ರಯೋಗಿಸಿದ ಆಯುಧ ಧ್ವನಿಗಳಿಂದಲೂ ವಾದ್ಯಧ್ವನಿಯಿಂದಲೂ ದಶ ದಿಕ್ಕಗಳು ತುಂಬಿ ಶಸ್ತ್ರೀರಘ್ನ ನಿಜಾಂಗಾನಿ ಕೇಜಿ ತತ್ರ ಶುಚಾಕುಲಾಹ ಶಿರೋ ಮುಖಾನಿ ದೇವಶ್ರೇ ಸು ತೀಕ್ಷ್ಣೈ ಪ್ರಾಣನಾಶಿ ಬಿಹಿ ಎಲೆಯಾದನೆ ಕೆಲವು ಗಣಗಳು ಸತಿಯು ಪ್ರಾಣವನ್ನು ತ್ಯಿಸಿದ್ದರಿಂದ ಶೋಕಗೊಂಡು ಹರಿತವಾದವು ಪ್ರಾಣವನ್ನು ನಾಶ ಮಾಡುವಂಥದ್ದು ಆದಂಥ ಆಯುಧಗಳಿಂದ ತಮ್ಮ ಶಿರಸ್ಸು ಮುಖ ಮುಖಾದ ತಮ್ಮ ತಮ್ಮ ಅವಯವಗಳನ್ನೇ ನೋಡಿ ಶಸ್ತ್ರೀರಘ್ನ ನಿಜಾಂಗಾನಿ ತಮ್ಮ ಅಂಗಗಳನ್ನು ತಮ್ಮ ಶಿರ ಶಿರಸ್ಸುಗಳನ್ನು ಕೈಕಾಲುಗಳನ್ನು ಕಳ್ಕೊಂಡರು ಆ ದುಃಖದಲ್ಲಿ ಕೋಪದಲ್ಲಿ ಇತ್ತಂತೆ ವಿಲಯಂ ಪ್ರಾಪ್ತ ದಾಕ್ಷಾಯಣ್ಯಾಸಮಂತದ ಗಣಾಯುತೆ ಏ ತದ್ಭುತಮವ ಅಭವತ್ ಹೀಗೆ ಇಪ್ಪತ್ತು ಸಾವಿರ ಗಣಗಳು ತಮ್ಮ ಅವಯವಗಳನ್ನು ಪ್ರಹರಿಸಿಕೊಂಡು ಸತ್ಯೊಡನೆ ನಾಶವಾದವು ಗಣಗಳ ಈ ಕೃತ್ಯವು ಅಲ್ಲಿ ಎಲ್ಲರಿಗೂ ತುಂಬ ಆಶ್ಚರ್ಯವನ್ನು ಉಂಟು ಮಾಡಿತು ಇನ್ನೊಬ್ಬರೊಂದದಲ್ಲ ಅವರವರೇ ಸತ್ತುಕೊಂಡಿರತ್ತೆ ಗಣಾ ನಾಶಾವಶಿಷ್ಟಾ ಯೇ ಶಂಕರಸ್ಯ ಮಹಾತ್ಮನಃ ದಕ್ಷಂತಂ ಕ್ರೋಧಿತಂ ಹಂತ ಮುದತಿಷ್ಠನುದಾಯುಧಾ ಸತ್ಯ ನಾಶ ಹೊಂದಿ ಉಳಿದ ಮತ್ತು ಕೆಲವು ಗಣಗಳು ಕ್ರೋಧಗೊಂಡಿರುವ ದಕ್ಷಬ್ರಹ್ಮಣನನ್ನು ನಾಶ ಮಾಡಲು ಕೋಪದಿಂದ ಆಯುಧಗಳನ್ನು ಹಿಡಿದು ಮುನ್ನುಗ್ಗಿ ಬಂದುವು ತೇಶಪದ ತಾಂ ವೇಗಂ ನಿಶಮ್ಯ ಭಗವಾನ್ ಭೃಗು ಯಜ್ಞಘ್ನಗ್ನೇ ನಯಜುಷಾ ದಕ್ಷಿಣಾಜುಹೋನ್ ಮುನೇ ಹೀಗೆ ಗಣಗಳು ದಕ್ಷಿಣ ಸಮೂವಿಸಲು ವೇಗವಾಗಿ ಬರುತ್ತಿರುವುದನ್ನು ನೋಡಿ ಅಧ್ವರ್ಯವಾದ ಭೃಗುಮುನಿಯು ಯಜ್ಞಶತ್ರುಗಳನ್ನು ನಾಶ ಮಾಡುವಂತಹ ಯಜುರ್ವೇದ ವಾಕ್ಯದಿಂದ ಹೋಮ ಮಾಡಿದೆ ಹು ಹೂಯಮಾನೇ ಚ ಭೂಣಾ ಸಮತ್ಪೇ ದುರ್ಮಹಾಸುರ ಋಭವೋ ನಾಮ ಪ್ರಬಲ ವೀರ ತತ್ರ ಸಹಸ್ರಶಃ ಹೋಮ ಮಾಡೇ ಕೂಡಲೇ ಅಗ್ನಿಯಿಂದ ಋಭವರೆಂಬ ಬಲಶಾಲಿಗಳು ವೀರರುವಾದಂತಹ ಋಭವ ಅಂತೇಳಿ ಋಭುಗಳು ಅಂತೇಳಿ ಹ್ಞೂ ಋಭುಗಣಗಳು ರಾಕ್ಷಸರು ಋಭುಗಣಗಳು ಅವರು ನಿಜವಾಗಿ ಅವರು ಸಹಸ್ರ ಸಹಸ್ರ ಸಂಖ್ಯೆಯಿಂದ ಜನಿಸಿದ್ರಂತೆ ಸಹಸ್ರ ಸಂಖ್ಯೆಯಿಂದ ಯಜ್ಞದಿಂದ ಯಜ್ಞರಕ್ಷಣೆಗಾಗಿ ಋಭುಗಣಗಳು ತೈರಲೈಸ್ತತ್ರ ಪ್ರಮಥಾನಾ ಮುನೀಶ್ವರ ಯುದ್ಧಂ ಸೂವಿಕಟಂ ಶೃಣ್ಣತಾ ರೋಮಹರ್ಷಣಂ ಬೆಂಕಿ ಕೊಳ್ಳಿಗಳನ್ನು ಹಿಡಿದು ಆ ರಾಕ್ಷಸರು ಋಭುಗಳು ಪ್ರಮಥ ಗಣಗಳೊಡನೆ ಭಯಂಕರವಾಗಿ ಯುದ್ಧವನ್ನು ಮಾಡಿದರು ಋಭುಬಿ ಮಹಾವೀರೈರ್ಹನ್ಯಮಾನದ ಅಯತ್ಯಮಾನಃ ಪ್ರಮಥ ಔಷದ್ಭಿರ್ಬ್ರಹತೆಜಸ ಏವಂ ಶಿವಗಣಾಸ್ತೆ ವೈ ಹತಾದ್ರಾವಿ ಶಿವೇಚ್ಛೆಯ ಮಹಾಶಕ್ತಿಯ ತದ್ಭುತಮತ್ ಬ್ರಹ್ಮತೆಜಸರಿಂದ ಜನಿಸಿದ ರಘು ರಾಕ್ಷಸರಿಂದ ಪ್ರಮತ ಗಣ ಗಣಗಳು ಸಂಹರಿಸಲ್ಪಡುತ್ತಿರಲು ಪ್ರತೀಕಾರ ಮಾಡಿದ ಅಶಕ್ತರಾಗಿ ಕೆಲವು ಗಣಗಳು ನಾಶವನ್ನು ಹೊಂದಿದವು ಕೆಲವು ಓಡಿ ಹೀಗೆ ತುಂಬ ಆಶ್ಚರ್ಯಕರವಾದ ಕಾರ್ಯವು ಶಿವೇಚ್ಛೆಯಿಂದಲೇ ನಡೆದು ಹೋಯಿತು ತದ್ದೃಷ್ಟ ಋಷಯೋ ದೇವಾಶಕ್ರಾಧ್ಯಾಸಮರುಗಣಾ ವಿಶ್ವೇಶ್ವಿನೌ ಲೋಕಸ್ತೂಷ್ಣೀಮೂತಾಭವನ್ ಇದನ್ನು ನೋಡಿ ಮುನಿಗಳು ಇಂದ್ರನೇಮಾ ದೇವತೆಗಳು ವಿಶ್ವೇದೇವರು ಅಶ್ವಿೀದೇವತೆಗಳು ಲೋಕಪಾಲಕರು ಇವರೆಲ್ಲರೂ ಭಯದಿಂದ ಏನೂ ಮಾಡಲಾರದೆ ಸುಮ್ಮನಿತ್ತವರಾದರು ಕೇಚಿತ್ ವಿಷ್ಣು ಪ್ರಭುನ್ ತತ್ರ ಪ್ರಾರ್ಥೆಯ ಪ್ರಾರ್ಥೆಯಂತಹ ಸಮಘ್ನ ಮಂತ್ರೆಯಂತ ವಿಘ್ನಾಭಾವ ಮುಹುರ್ಮುಹು ಹ್ಞೂ ಇನ್ನು ಕೆಲವರು ತಮ್ಮಲ್ಲೇ ಆಲೋಚಿಸಿಕೊಂಡು ಪ್ರಭುವಾದ ವಿಷ್ಣುವಿನ ಬಳಿಗೆ ಬಂದು ಅವನನ್ನು ಪ್ರಾರ್ಥಿಸಿ ಮುಂದೆ ಯಾಗದಲ್ಲಿ ವಿಘ್ನ ಬರದಂತೆ ಕಾಯಬೇಕು ಅಂತೇಳಿ ಕೇಳಿಕೊಂಡರು ಸುವಿಚಾರ್ಯೋ ದರ್ಕ ಫಲೋದ್ವಿಗ್ನ ಸುಬುದ್ಧಯ ಸುರವಿಷ್ಣೋಭನ್ಾವಣ ಮುಹು ಹುದ್ಧಿಶಾಲಿಗಳ ಶಾಲೆಗಳಾದಂಥ ವಿಷ್ಣುವುದರಾದರೂ ವಿಮರ್ಶಿಸಿ ಪ್ರಮಥಗಳು ನಷ್ಟವಾದುದರಿಂದಲೂ ಓಡಿ ಹೋದರಿಂದ ಮುಂದೆ ಯಜ್ಜಕ್ಕೆ ಮಹಾವಿಘ್ನವು ಬರುವುದು ಅಂತೇಳಿ ತಿಳ್ಕೊಂಡರು ಎಂಭೂತದ್ಞೋ ವಿಘ್ನೋ ಜಾತೋ ದುರಾತ್ಮನಃ ಬ್ರಹ್ಮಬಂಧೋಶ್ಚ ದಕ್ಷ ಶಂಕರ ದ್ರೋಹಿಣೋ ಮುನೇ ಅಲೇ ನಾರದನೇ ಮುನಿಯೇ ಹೀಗೆ ಬ್ರಾಹ್ಮಣನಂಬ ಅಹಂಕಾರವುಳ್ಳವನು ಶಂಕರದ್ವೇಷೀವು ದುರಾತ್ಮ ದಕ್ಷಣಯ ಯಾಗಕ್ಕೆ ವಿಘ್ನೌ ಬಂಧೋದಗಿತು ಇಶಿವಮಹಾಪುರ ದ್ವಿತಿಯ ಸಂಹಿತಾಂ ಸತಿ ಖಂಡೇ ತ್ರ ಇಲ್ಲಿಗೆ ಶಿವಪುರದ ರುದ್ರಸಹಿತಿಯಲ್ಲಿ ಸತಿಖಂಡದಲ್ಲಿ ಸತಿ ಯೋಗ ಮಾರ್ಗದಲ್ಲಿ ಯೋಗಾಗ್ನಿಯಲ್ಲಿ ಪ್ರವೇಶ ಮಾಡಿರತಕ್ಕಂತಹ ಒಂದು ಕಥೆಯನ್ನು ಹೇಳತಕ್ಕಂತಹ ಮೂವತ್ತನೇ ಅಧ್ಯಾಯ ಇಲ್ಲಿಗೆ ಮುಗಿಯಿತು ಮೂವತ್ತೊಂದನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರಿ ರಾಮ ಶಿವ ಅರ್ಪಿತ